ಹರಿಕಥಾಮೃತ ಸಾರವಿದು ಸಂತರು ಸದಾಚಿತ್ತೈಸುವುದು ನಿಷ್ಠುರುಗಳಿಗೆ ಪಿಷನರಿಗೆ ಅಯೋಗ್ಯರಿಗೆ ದನುಪೇಳ ನಿರುತ ಸದ್ಭಕ್ತಿಯಲಿ ಭಗವತ್ ಚರಿತಗಳ ಕೊಂಡಾಡಿ ಹಿಗ್ಗುವ ಪರಮ ಭಗವದ್ ತಿಳಿಸುವುದು ಈ ರಹಸ್ಯ ಇದು ಹರಿಕಥಾಮೃತ ಸಾರ ಹರಿಯೇ ಹೇಳಿರುವಂತಹ ಕತೆ ವೇದ ಉಪನಿಷತ್ತು ಮಹಾಭಾರತ ಮೊದಲಾಗಿರ್ತಕ್ಕಂಥ ಎಲ್ಲ ಗ್ರಂಥಗಳಲ್ಲಿ ಇರುವಂತಹ ಹರಿಯೇ ಹೇಳಿದ ಕಥೆ ಹರಿ ಇಂದ್ರವಾಯಿ ದೇವರು ಭಾಷೆಯ ತಾತ್ಪರ್ಯಾದಿಗಳಲ್ಲಿ ಹೇಳಿರುವಂಥ ಎಲ್ಲ ಸಕಲ ಪ್ರಮೇಯಗಳನ್ನು ಕೂಡ ಈ ಹರಿಕಥಾಮೃತ ಸಾರದಲ್ಲಿ ತಿಳಿಸ್ತಾರೆ ಅದರ ಸಾರಭೂತವಾದದ್ದೇ ಹರಿಕಥಾಮೃತ ಸಾರ ಇದನ್ನು ಸಂತರ ಸದಾ ಚಿತ್ತೈಸುವುದು ಅಂದರೆ ಸಜ್ಜನರು ಮನಸ್ಸು ಕೊಟ್ಟು ಸದಾ ಇದನ್ನು ಆಲಿಸಬೇಕು ಆಲಿಸೋದು ಬೇರೆ ಕೇಳೋದು ಬೇರೆ ಶ್ರವಣ ಮಾಡಿ ಆಮೇಲೆ ಮನನ ಮಾಡಬೇಕು ಅಂತ ಯಾವಾಗ ಅವಕಾಶ ಸಿಗುತ್ತೋ ಅವಾಗ ಶ್ರವಣಾದಿಗಳನ್ನು ಮಾಡಬೇಕು ಯಾವಾಗ ಶ್ರವಣ ಮಾಡಿಸುವವಣ ಮಾಡೋದಕ್ಕೆ ವ್ಯವಸ್ಥೆ ಇಲ್ಲವೋ ಹಿಂದೆ ಶ್ರವಣ ಮಾಡಿದ್ದನ್ನು ಆಲಿಸಬೇಕು ಮನನ ಮಾಡಬೇಕು ಕಿವಿಗೊಟ್ಟು ಹಾಲಿಪ್ಪುದು ಮಾಡಿದರೆ ಮನನ ಮಾಡಲಿಕ್ಕೆ ಮನಸ್ಸಿನಲ್ಲಿ ಸಂಗ್ರಹ ಆಗತ್ತೆ ಅಂತ ಅದಕ್ಕೆ ಉದಾಹರಣೆ ದೃಷ್ಟಾಂತ ಕೊಡಬೇಕು ಅಂತಾದರೆ ಆಕಳು ತನಗೆ ಪದಾರ್ಥ ಸಿಕ್ಕಾಗ ಎಲ್ಲನೂ ಗಬಗಮನೆ ತಿಂದುಬೀಳುತ್ತೆ ಆಮೇಲೆ ಒಂದು ಕಡೆ ಹೋಗಿ ಆರಾಮಾಗಿ ಕೂತು ಅದನ್ನೆಲ್ಲ ಮತ್ತೆ ಹೊರಗೆ ತೊಗೊಂಡು ಬಂದು ನಿಧಾನಕ್ಕೆ ಮೆಲುಕಾಗ್ತಾನೆ ಇರುತ್ತೆ ಹಾಗೆ ಶ್ರವಣಾದಿಗಳಿಗೆ ಅವಕಾಶ ಸಿಕ್ಕಾಗ ನಿರಂತರ ಶಾಸ್ತ್ರ ಶ್ರವಣಾದಿಗಳನ್ನು ಮಾಡಿ ಆ ಸತ್ಶಾಸ್ತ್ರಗಳನ್ನು ಮನಸ್ಸಿನಲ್ಲಿ ಆಲೋಚನೆ ಮಾಡಿ ಧ್ಯಾನ ಮಾಡಿ ಸಂಶಯಾದಿಗಳು ಬಂದರೆ ಗುರುಗಳನ್ನು ಸಂಪರ್ಕ ಮಾಡಿ ಅದನ್ನೆಲ್ಲ ಸಂಶಯವನ್ನು ನಿವಾರಣೆ ಮಾಡಿಕೊಂಡು ಮತ್ತೆ ನಿರಂತರವಾಗಿ ಮನನಾದಿಗಳನ್ನು ಮಾಡಬೇಕು ಆದ್ದರಿಂದ ಸಜ್ಜನರು ಸದಾ ಮನಸ್ಸು ಆಲಿಸಬೇಕು ನಿಷ್ಠುರುಗಳಿಗೆ ಚಾಡಿಕೋರರಿಗೆ ಅಯೋಗ್ಯರಿಗೆ ಇದನ್ನ ಹೇಳಬಾರದು ಸದಾ ಸದ್ಭಕ್ತಿಯಿಂದ ಭಗವಂತನ ಚರಿತ್ರೆಗಳನ್ನು ಯಾರು ಸ್ತೋತ್ರ ಮಾಡ್ತಾರೋ ಭಗವಂತನ ಅಚಿತ್ಯ ಅದ್ಭುತ ಮಹಿಮಾ ಜ್ಞಾನ ಆದಾಗ ಅದರಿಂದ ನರ್ತನಾದಿಗಳನ್ನು ಮಾಡ್ತಾರೋ ಅಂತಹ ಪರಮ ಭಗವದ್ ದಾಸರಿಗೆ ಮಾತ್ರ ಈ ರಹಸ್ಯ ತತ್ವವನ್ನು ಉಪದೇಶ ಮಾಡಬೇಕು ಶ್ರವಣಾದಿಗಳನ್ನು ಮಾಡಿಸ್ಬೇಕು ಅಂತ ತಿಳಿಸ್ತಾರೆ ಕಲುಷ ಜಿಪ್ಪೆಗೆ ಸುಷ್ಟು ಭೋಜನ ಜಲ ಬದಲು ವಿಷ ತೋರುವುದು ನಿಷ್ಕಲಷ ಜಿಪ್ಪಿಗೆ ಸುರಸ ತೋರುವುದು ಎಲ್ಲ ಕಾಲದಲ್ಲಿ ಅಂತ ಭೋಜನ ರಸ ಸಾರ ಸಂಧಿಯಲ್ಲಿ ಹೇಳಿದಂಗೆ ರುಚಿಯಾಗಿರ್ತಕ್ಕಂಥ ಭೋಜನ ನಾಲಿಗೆ ಕಹಿ ಇದ್ದವರಿಗೆ ಅದು ಭೋಗ ಭೋಗಕ್ಕೆ ಯೋಗ್ಯ ಅಂತ ಅನಿಸ್ಕೊಳ್ಳಲ್ಲ ರುಚಿ ಅಂತ ಕಾಣಲ್ಲ ಅದರಂತೆ ಈ ಹರಿಕಥಾಮೃತ ಸಾರ ಅಂತ ಏನು ಗ್ರಂಥದ ಇದೆ ಈ ಕೃತಿಯಲ್ಲಿ ಸಮಗ್ರ ಶಾಸ್ತ್ರದ ಎಲ್ಲ ತತ್ವಪ್ರಮೇಯಗಳನ್ನು ಕೂಡ ತುಂಬಿಸಿ ಇಟ್ಟಿರುವಂತಹ ಅದ್ಭುತವಾಗಿರ್ತಕ್ಕಂಥ ಕೃತಿ ಅಯೋಗ್ಯರಿಗೆ ಯಾವತ್ತೂ ಕೂಡ ಇದು ರುಚಿಸೋದಿಲ್ಲ ಕಹಿ ನಾಲಿಗೆ ಇದ್ದಂತೆ ಅವರು ಅಂತಹ ಅಯೋಗ್ಯರಿಗೆ ಇದನ್ನ ಹೇಳೋದು ನಾಲಿಗೆ ಕಹಿಯಾಗಿರೋರಿಗೆ ರುಚಿಕರ ಭೋಜನ ನೀಡಿದ್ರೆ ಹೇಗೆ ವ್ಯರ್ಥವೋ ಆ ರೀತಿಯಾಗಿ ಅಂತ ಅರ್ಥ ಆದ್ದರಿಂದ ಹರಿಭಕ್ತರಾಗಿರ್ತಕ್ಕಂಥ ಯೋಗ್ಯ ಜನರಿಗೆ ಮಾತ್ರ ಇದನ್ನು ಉಪದೇಶ ಮಾಡಬೇಕು ಶ್ರವಣಾದಿಗಳನ್ನು ಮಾಡಿಸ್ಬೇಕೆ ಹೊರತು ಅಯೋಗ್ಯರಿಗೆ ಸರ್ವತಾ ಮಾಡಬಾರ್ದು ಅಂತೇಳಿ ತಿಳಿಸ್ತಾರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಆ ಗೀತಾಮೃತವನ್ನು ಅಯೋಗ್ಯರಿಗೆ ತಿಳಿಸಬಾರ್ದು ಅನ್ನೋದನ್ನು ತಿಳಿಸ್ತಾರೆ ಅದರಂತೆ ಶಾಸ್ತ್ರದ ರಹಸ್ಯ ಪ್ರಮೇಯಗಳನ್ನು ದುಷ್ಟರಿಗೆ ತಿಳಿಸಬಾರ್ದು ಅರ್ಹರಾಗಿರುವಂಥ ಸಜ್ಜನರಿಗೆ ಮಾತ್ರ ತಿಳಿಸ್ಬೇಕು ಹರಿಕತೆ ಹರಿಕಥೆ ಇದು ಜಗತ್ತಿನ ಪರಮರಹಸ್ಯ ನಿಗೂಢವಾಗಿರ್ತಕ್ಕಂಥ ಶಾಸ್ತ್ರ ಪ್ರಮೇಯಗಳನ್ನು ಹೊಂದಿರುವಂತಹ ಅದ್ಭುತವಾದ ಕೃತಿ ಒಂದೊಂದು ಪ್ರಮೇಯಕ್ಕೆ ಒಂದೊಂದು ಗ್ರಂಥವನ್ನು ಹುಡುಕ್ತಾ ಹೋಗಿದ್ದರೆ ಎಷ್ಟು ಕಾಲ ಬೇಕಾಗಿತ್ತು ಆ ಎಲ್ಲ ತತ್ವ ಪ್ರಮೇಯಗಳನ್ನು ಒಟ್ಟುಗೂಡಿಸಿ ಒಂದೇ ದೀರ್ಘ ಕೃತಿಯಲ್ಲಿ ಜಗನ್ನಾಥದಾಸರು ನಮಗೆ ಒಂಥರ ಫಾಸ್ಟ್ ಫುಡ್ ಇದ್ದಂಗೆ ಸ್ಪೂನ್ ಫೀಡಿಂಗ್ ಆ ರೀತಿಯಾಗಿ ನಮಗೆ ಪರಮಾನುಗ್ರಹ ಮಾಡಿದರೆ ಇಂತಹ ಅದ್ಭುತವಾಗಿರ್ತಕ್ಕಂಥ ಪ್ರಮಾಣ ಸಹಿತವಾಗಿ ತತ್ವಬೋಧಕ ಕೃತಿ ಇದ್ದಾದರೆ ಇದನ್ನು ಯೋಗ್ಯರಿಗಷ್ಟೇ ತಿಳಿಸ್ಬೇಕು ಅಂತ ಅರ್ಥ ಅನಾ ವಿಷ್ಕುರ್ವನ್ ಅನ್ವಯ ತತ್ವಸೂತ್ರದ ವಿಚಾರವನ್ನಲ್ಲಿ ಹೇಳ್ತಾರೆ ಪಿಶುನ ಅಂತ ಹೇಳಿದರೆ ಚಾಡಿಕೋರತನ ಅಂತ ತಾತ್ಪರ್ಯ ಗೀತಾ ಭಾಷ್ಯದಲ್ಲಿ ಹೇಳ್ತಾರೆ ಪಿಶುನ ಅಂದರೆ ಚಾಡಿ ಅಂತ ಆದ್ದರಿಂದ ಇದನ್ನು ಅಯೋಗ್ಯರಿಗೆ ಸರ್ವತಾ ಹೇಳಬಾರ್ದು ಅಂತ ಯಾಕೆ ಅಕಸ್ಮಾತ್ ಅವರು ಏನಾರು ಅಯೋಗ್ಯರಾಗಿದ್ದರೂ ಕೂಡ ಶಾಸ್ತ್ರ ಶ್ರವಣಾದಿಗಳಿಂದ ಮನಪರಿವರ್ತನೆ ಆಗಿ ಉದ್ಧಾರ ಆಗಿ ಲೋಕೋದ್ಧಾರ ಕಾರ್ಯವನ್ನು ಮಾಡ್ತಾರಾ ಅಂತ ಕೇಳಿದ್ರೆ ವಿದ್ಯೆ ಫಲಿಸಬೇಕು ಅಂತಾದರೆ ಫಲ ಕೊಡಬೇಕು ಅಂತಾದರೆ ಅದನ್ನು ಯೋಗ್ಯರಿಗೆ ಉಪದೇಶ ಮಾಡಬೇಕು ಆಗ ಮಾತ್ರ ಲೋಕ ಕಲ್ಯಾಣ ಆಗತ್ತೆ ಅಯೋಗ್ಯರಿಗೆ ಅದು ಸಿಕ್ಕಿದ್ರೆ ಲೋಕ ವಿನಾಶಕ್ಕೆ ಕಾರಣ ಆಗತ್ತೆ ಲೋಕದ ಅವನತಿಗೆ ಕಾರಣ ಆಗತ್ತೆ ಅಂತ ಬ್ರಹ್ಮಸೂತ್ರದ ಅನಾವಿಷ್ಕಾರಾಧಿಕರಣದಲ್ಲಿ ಇದನ್ನು ತಿಳಿಸ್ತಾರೆ ಅಲ್ಲಿ ವಿದ್ಯಾದೇವಿ ಸಾಕ್ಷಾತ್ತಾಗಿ ವೈದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾಳೆ ದೈವದ್ರೋಹಿಗಳು ಭೋಗಾಸಕ್ತರು ಶಾಸ್ತ್ರದ ರಹಸ್ಯ ಪ್ರಮೇಯಗಳನ್ನು ಕದಿತಕ್ಕಂಥ ಕಳ್ಳರು ಇರ್ತಾರೆ ಅವರಿಗೆ ನನ್ನನ್ನು ಉಪದೇಶ ಮಾಡಬೇಡ ವಿದ್ಯೆ ಅನ್ನೋದೊಂದು ಸಜ್ಜನರಿಗೆ ಮಾತ್ರ ಮೀಸಲಾಗಿರುವಂಥ ದೊಡ್ಡ ಶ್ರೇಷ್ಠವಾಗಿರ್ತಕ್ಕಂಥ ನಿಧಿ ಅದು ಇಂಥ ಕಳ್ಳರ ಕೈಗೆ ಸಿಗದೇ ಇದ್ದಂತೆ ನೋಡು ರಕ್ಷಣೆ ಮಾಡು ಲೋಕ ಕಲ್ಯಾಣಕ್ಕೆ ಯಾರು ಕಾರಣೀಭೂತರಾಗ್ತಾರೋ ತಮ್ಮನ್ನು ತೊಡಗಿಸ್ಕೊಂಡಿರ್ತಾರೋ ಅಂತಹ ಸಜ್ಜನರನ್ನು ಆಹ್ವಾನ ಮಾಡಿ ಅವರಿಗೆ ಈ ವಿದ್ಯೆಯನ್ನು ರಹಸ್ಯ ತತ್ವ ಪ್ರಮೇಯಗಳನ್ನು ಉಪದೇಶ ಮಾಡು ಅಂತ ಅಲ್ಲಿ ವಿದ್ಯಾಭಿಮಾನಿಯಾಗಿರ್ತಕ್ಕಂಥ ಲಕ್ಷ್ಮೀದೇವಿನೇ ವಾಯುದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾಳೆ ಆ ವಿಚಾರದ ಅನುವಾದನೆ ಈ ಪದ್ಯ ಗುರುಗಳ ಹತ್ರ ಶಾಸ್ತ್ರ ಕಲಿಯುವಂತಹ ಅವಕಾಶವನ್ನು ವಿದ್ಯಾರ್ಥಿಗಳಿಗೆ ಯಾವತ್ತೂ ನಿರಾಕರಣವನ್ನು ಮಾಡಬಾರದು ನ ಕಂಚನ ವಸತೌ ಪ್ರತ್ಯಚಕ್ಷಿತ ತದ್ವ್ರತಂ ಅಂತ ಎಲ್ಲರಿಗೂ ಶಾಸ್ತ್ರ ಕಲಿಸೋದು ಒಂದು ದೊಡ್ಡ ವ್ರತ ಪುಣ್ಯ ಕಾರ್ಯ ಅಂತಲೇ ತೈತರಿಯ ಉಪನಿಷತ್ತಿನಲ್ಲಿ ಒಂದು ಮಾತಿದೆ ಆಧುನಿಕ ವಿದ್ಯಾಭ್ಯಾಸ ಪದ್ಧತಿಯಲ್ಲಿ ಪಾಠಶಾಲೆಗೆ ಸೇರೋದಕ್ಕೆ ಇಚ್ಛೆಪಟ್ಟಂಥವರಿಗೆ ಯಾರಿಗೂ ಪ್ರವೇಶವನ್ನು ನಿರಾಕರಣೆ ಮಾಡೋದಿಲ್ಲ ಆದರೆ ಹಿಂದಿನ ಗುರುಕುಲ ಪದ್ಧತಿಯಲ್ಲಿ ಆ ರೀತಿಯಾಗಿ ಇರಲಿಲ್ಲ ಎಲ್ಲ ವಿದ್ಯಾರ್ಥಿಗಳಿಗೂ ಅವರ ಅವಕಾಶವನ್ನ ಕೊಡ್ತಾ ಇರಲಿಲ್ಲ ಚಾಂದೋಗ್ಯ ಉಪನಿಷತ್ತು ಹೇಳತ್ತೆ ಸತ್ಯಕಾಮ ಅನ್ನೋ ಗುರುವಿನಲ್ಲಿ ಶಾಸ್ತ್ರ ಕಲಿಬೇಕು ಅಂತ ಬಂದಿರತಕ್ಕಂಥ ಉಪಕೋಸಲ ವಿದ್ಯಾರ್ಥಿಗೆ ಶಿಕ್ಷಣ ಅನ್ನೋದು ಸಿಗಲೇ ಇಲ್ಲ ಆ ವಿದ್ಯಾರ್ಥಿ ಹನ್ನೆರಡು ವರ್ಷಗಳ ಕಾಲ ಗುರುಗಳ ಸೇವೆ ಮಾಡಿದ್ರು ಗುರು ಮನೆಗೆ ಬ್ರಹ್ಮಜ್ಞಾನವನ್ನು ಉಪದೇಶ ಮಾಡಲೇ ಇಲ್ಲ ಕೊನೆಗೆ ದಿನ ಗುರುಗಳು ಪ್ರವಾಸಕ್ಕೆ ಹೊರಟೇ ವಿದ್ಯಾರ್ಥಿಗೆ ಬಹಳ ದುಃಖ ಆಯಿತು ಆ ದುಃಖದಿಂದ ಅನ್ನ ನೀರು ಬಿಟ್ಟು ಅನಾರೋಗ್ಯದಿಂದ ಬಳಲಿದ ಆ ವಿದ್ಯಾರ್ಥಿ ಆಗ ಅಗ್ನಿದೇವತೆಗಳೇ ಅನುಕಂಪದಿಂದ ಅವನಿಗೆ ಉಪದೇಶವನ್ನ ಮಾಡಿದ್ರು ಅದರಿಂದ ಅವನಲ್ಲಿ ಬ್ರಹ್ಮ ವರ್ಚಸ್ಸು ಅನ್ನೋದು ಬಂತು ನಂತರ ಗುರು ಸತ್ಯಕಾಮರು ಬಂದರು ತಾವು ಬ್ರಹ್ಮ ನೀಡಿದ್ರು ಅಂತ ಕಥೆ ಚಂದೋಗ್ಯ ಉಪನಿಷತ್ತಿನಲ್ಲಿ ಬರುತ್ತೆ ವಿದ್ಯಾರ್ಥಿಗಳಿಗೆ ಯಾರಿಗೂ ವಿದ್ಯೆಯನ್ನು ನಿರಾಕರಣೆ ಮಾಡೋದು ತಪ್ಪು ಅಂತ ತೈತ್ಯರು ಉಪನಿಷತ್ತು ಹೇಳಿದ್ರು ಕೂಡ ಸತ್ಯಕಾಮರಂತಹ ಋಷಿಗಳು ನಿರಾಕರಣೆ ಮಾಡಿರೋದು ಕಂಡು ಬಂದಿದೆ ಆದ್ದರಿಂದನೇ ವೈದಿಕ ಶಿಕ್ಷಣ ಇಂದು ಗತಕಾಲದ ಇತಿಹಾಸ ಆಗಿ ಹೋಗಿದೆ ಆಧುನಿಕ ಶಿಕ್ಷಣವೇ ಎಲ್ಲ ಕಡೆ ಕಾಣ್ತಾ ಇದೆ ಇದು ವೈದಿಕರ ಸಂಕುಚಿತ ಭಾವನೆಯ ಫಲ ಅಂತ ಲೋಕದಲ್ಲಿ ನೋಡಿದವರಿಗೆ ಅನಿಸ್ಬೋದು ವಿಶಾಲ ಮನೋಭಾವನೆಯ ಪಶ್ಚಿಮಾತ್ಯರನ್ನು ಅನುಸರಣೆ ಮಾಡೋದೇ ಸರಿ ಅಂತ ನಮಗೂ ಕೂಡ ಲೋಕದಲ್ಲಿ ಕಾಣ್ಬೋದು ಆದರೆ ವೈದಿಕರದ್ದು ಸಂಕುಚಿತ ಭಾವನೆ ಅನ್ನೋದು ಸರ್ವಥಾ ಅಲ್ಲ ವಿದ್ಯೆ ಫಲ ಕೊಡಬೇಕಾದರೆ ಅದನ್ನು ಯೋಗ್ಯರಿಗೆ ಮಾತ್ರ ಉಪದೇಶ ಮಾಡಬೇಕು ಆಗ ಮಾತ್ರ ಲೋಕ ಕಲ್ಯಾಣ ಆಗತ್ತೆ ಅಯೋಗ್ಯರಿಗೆ ಅದು ಸಿಕ್ಕರೆ ಲೋಕ ವಿನಾಶಕ್ಕೆ ಕಾರಣ ಆಗತ್ತೆ ಅದನ್ನು ಬ್ರಹ್ಮಸೂತ್ರದಲ್ಲಿ ಅನಾವಿಷ್ಕಾರಾಧಿಕರಣದಲ್ಲಿ ತಿಳಿಸ್ತಾರೆ ಆದ್ದರಿಂದ ದಾಸರು ಎಲ್ಲ ಮಾಹಿತಿಯನ್ನು ಸಂಗ್ರಹ ಮಾಡಿ ಇದು ಹರಿಕಥಾಮೃತ ಸಾರ ಶ್ರೇಷ್ಠವಾಗಿರ್ತಕ್ಕಂಥ ಕೃತಿ ಸರ್ವಶಾಸ್ತ್ರಾರ್ಥಗಳ ಸಾರ ಇದು ಹರಿವಾಯುಗಳೇ ಹೇಳಿರ್ತಕ್ಕಂಥ ಸಾರಭೂತವಾಗಿರ್ತಕ್ಕಂಥ ಕತೆ ಇದು ಕಥಾ ಲಕ್ಷಣದಲ್ಲಿ ತಿಳಿಸಿರುವಂತಹ ಎಲ್ಲ ನಿಯಮಗಳನ್ನು ಹೊಂದಿದ್ದರಿಂದ ಕತೆ ಅಂತ ಹೆಸರು ಇದನ್ನು ಸಜ್ಜನರು ಮನಸ್ಸಿಗೆ ತಂದುಕೋಬೇಕು ನಿಷ್ಠುರುಗಳಿಗೆ ಚಾಡಿಕೋರರಿಗೆ ಅಯೋಗ್ಯರಿಗೆ ಇದನ್ನು ಸರ್ವಥಾ ಉಪದೇಶವನ್ನು ಮಾಡಲೇಬಾರದು ಭಕ್ತಿಯಿಂದ ಭಗವಂತನ ಚರಿತ್ರೆಯನ್ನು ಸ್ತೋತ್ರ ಮಾಡಿ ಅದರಿಂದ ಹಿಗ್ಗುತ್ತಾರೆ ಸಂತೋಷ ಅಂತಹ ಪರಮ ಭಗವದ್ ಈ ರಹಸ್ಯವನ್ನು ತಿಳಿಸ್ಬೇಕು ಅಂತ ತಿಳಿಸ್ತಾರೆ